ಸಾವಿರದ ಒಂಬೈನೂರ ನಲವತ್ತರ ತರುವಾಯದ ಮೈಸೂರು ಈ ಚರಿತ್ರ ಸಮೀಕ್ಷೆಯಲ್ಲಿ ನಾನು ಉದ್ದೇಶಿಸಿದ್ದ ಗಡಿಗಳನ್ನು ಈಗ ಮುಟ್ಟಿದ್ದಾಗಿದೆ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗಿನ ಅರವತ್ತು ವರ್ಷಗಳ ಕಾಲಚಕ್ರ ಸಾವಿರದ ಒಂಬೈನೂರ ನಲವತ್ತರಿಂದ ಈಚಿನ ಚರಿತ್ರೆ ನನ್ನ ಪ್ರಕೃತೋದ್ದೇಶಕ್ಕೆ ಸೇರಿದ್ದಲ್ಲ ಮಿರ್ಜಾಸಾಹೇಬರ ಅನಂತರ ದಿವಾನ್ ಪದವಿಗೆ ಬಂದವರು ಶ್ರೀಮಾನ್ ನ್ಯಾಪತಿ ಮಾಧವರಾಯರು ಆಮೇಲೆ ಸರ್ ಆರ್ಕಾ ರಾಮಸ್ವಾಮಿ ಮೊದಲಿಯಾರವರು ಅವರ ಕಾಲದಲ್ಲಿ ಜಿವಾನ್ ಪದವಿಯ ಕತೆ ಮುಗಿಯಿತು ಸರ್ ರಾಮಸ್ವಾಮಿ ಮೊದಲಿಯಾರರು ದಿವಾನರಾಗಿ ಬಂದು ಉತ್ತರೋತ್ತರ ಜವಾಬ್ದಾರಿ ಸರಕಾರದ ಮೊದಲನೆಯ ಮುಖ್ಯಮಂತ್ರಿಯಾಗಿ ಕತೆ ಮುಗಿಸಿದರು ಅವರ ಕಾಲದಲ್ಲಿ ಅವರ ಜೊತೆಯಲ್ಲಿ ಕೆಲವು ತಿಂಗಳ ಕಾಲ ಸಹೋದ್ಯೋಗಿಯಾಗಿದ್ದವರು ಶ್ರೀಮಾನ್ ಕ್ಯಾಸಂಬಳ್ಳಿ ಚಂಗಲರಾಯರೆಡ್ಡಿಯವರು ಬಳಿಕ ಶ್ರೀ ರೆಡ್ಡಿಯವರೇ ಜವಾಬ್ದಾರಿ ಸರ್ಕಾರದ ಯುಗದಲ್ಲಿ ಮುಖ್ಯಮಂತ್ರಿಗಳಾದರು ಅವರ ತರುವಾಯ ಮುಖ್ಯಮಂತ್ರಿಗಳಾದವರನ್ನು ಎಲ್ಲರೂ ಬಲ್ಲರು ಅವರನ್ನು ಕುರಿತು ಮಾತನಾಡಲು ನನಗೆ ಅಧಿಕಾರ ಸಾಲದೆಂದು ತಿಳಿದುಕೊಂಡಿದ್ದೇನೆ ನಾನು ಪ್ರಾಚೀನ ಅವರೆಲ್ಲ ನವೀನರು ನನ್ನ ಮನಸ್ಸು ಪೂರ್ವಾಗ್ರಹಬದ್ಧವಾದದ್ದೆಂದು ಹೇಳಿದರೆ ಅದು ಹಾಗಲ್ಲವೆಂದು ನಾನು ಪ್ರತ್ಯುತ್ತರ ಹೇಳಲಾರೆ ಆಗಿರಬಹುದೋ ಏನೋ ನಾನು ಪರಮ್ ಪರಿಶುದ್ಧ ನನ್ನ ಮನಸ್ಸು ಅತ್ಯಂತ ನಿಷ್ಕಲ್ಮಶವಾದದ್ದು ಎಂದು ಹೇಳಿಕೊಳ್ಳುವ ಧೈರ್ಯ ನನಗಿಲ್ಲ ಸಾವಿರದ ಒಂಬೈನೂರ ನಲವತ್ತಕ್ಕೆ ಶಾಸನಸಭೆ ಮೊದಲಾದ ಸಾರ್ವಜನಿಕ ಸಂಸ್ಥೆಗಳೊಡನೆ ನನಗಿದ್ದ ಸಂಪರ್ಕ ಮುಗಿಯಿತು ಆ ಬಳಿಕ ಸರಕಾರಕ್ಕೂ ನನಗೂ ನೆರವಾದ ಸಂಪರ್ಕವೇನೂ ಇರಲಿಲ್ಲ ಅಲ್ಲಿಂದೀಚೆಗೆ ನಾನು ಬರೆಯ ಸಾಕ್ಷಿ ದೂರದ ಸಾಕ್ಷಿ ನ್ಯಾಪತಿ ಮಾಧವರಾಯರು ಶ್ರೀಮಾನ್ ನ್ಯಾಪತಿ ಮಾಧವರಾಯರನ್ನು ನಾನು ಕಾಡನೆಂದು ಹೇಳಿದರೆ ಅಸತ್ಯವಾದೀತು ಅವರು ಸರಕಾರದ ಸೆಕ್ರೆಟರಿಯಾಗಿದ್ದ ಕಾಲದಿಂದ ನಾನು ಅವರ ಕಾರ್ಯವಿಧಾನವನ್ನು ಹತ್ತಿರದಿಂದ ಕಂಡವನು ಅವರ ಅಭಿಮಾನಕ್ಕೆ ಪಾತ್ರನಾದವನು ಅವರ ವಿಷಯದಲ್ಲಿ ನಾನು ಆಡುವ ಮಾತು ಪಕ್ಷಪಾತದ್ದೆಂದು ಯಾರಿಗಾದರೂ ಅನ್ನಿಸಿದರೆ ಅದನ್ನು ತಪ್ಪಿಸುವುದು ನನಗೆ ಸಾಧ್ಯವಿಲ್ಲ ಆದರೆ ಅವರು ಹಾಗೆಂದಾರೆಂಬ ಹೆದರಿಕೆಯಿಂದ ನನ್ನ ಅಭಿಪ್ರಾಯವನ್ನು ಮುಚ್ಚಿಡುವುದು ಸತ್ಯಕ್ಕೆ ಮನ್ನಣೆ ಕೊಡುವ ದಾರಿಯಲ್ಲ ಶ್ರೀಮಾನ್ ಮಾಧವರಾಯರ ವಿಷಯದಲ್ಲಿ ನನ್ನ ಅಂತರಂಗದ ಅಭಿಪ್ರಾಯ ಅವರು ಎಲ್ಲ ದೃಷ್ಟಿಗಳಿಂದಲೂ ಸನ್ಮಾನ್ಯರೆಂಬುದು ಶ್ರೀಮಾನ್ ಮಾಧವರಾಯರು ಜಾಗರೂಕರಾದ ಮೇಧಾವಿಗಳು ಮತ್ತು ಪ್ರಾಮಾಣಿಕರು ಅವರು ತಮ್ಮ ಅಧಿಕಾರ ಪದವಿಯನ್ನು ತಮ್ಮ ಬುದ್ದಿಸಾಮರ್ಥ್ಯದ ಆಧಾರದಿಂದ ಸಂಪಾದಿಸಿದವರು ರಾಜ್ಯದ ನಾನಾ ಪ್ರಾಂತಗಳಲ್ಲಿ ಕೆಲಸ ಮಾಡಿ ಸರಕಾರಕ್ಕಿರುವ ಕಷ್ಟ ಪರೀಕ್ಷೆಗಳನ್ನು ಅನುಭವದಿಂದ ಕಂಡುಕೊಂಡವರು ಜನಸಾಮಾನ್ಯದ ಜೀವನದಲ್ಲಿ ಹೊಕ್ಕು ಜನದ ಶೀಲ ಸ್ವಭಾವಗಳನ್ನು ಚೆನ್ನಾಗಿ ಅರಿತುಕೊಂಡವರು ನೈಜವಾದ ಸಹಾನುಭೂತಿಯುಳ್ಳವರು ಹೀಗೆ ಅವರ ಸ್ವಭಾವವು ಜನಾಭಿಮಾನವುಳ್ಳದ್ದಾದರೂ ಆ ಅಭಿಮಾನವು ಸಂಸ್ಕಾರ ವಿಹೀನವಾದದ್ದಲ್ಲ ಶ್ರೀಮಾನ್ ಮಾಧವರಾಯರು ಕಾನೂನು ಶಾಸ್ತ್ರವನ್ನು ವಿಚೇಕ್ಷಣೆಯಿಂದ ವ್ಯಾಸಂಗ ಮಾಡಿದವರು ಕಾನೂನಿನ ವ್ಯಾಪನೆ ಎಷ್ಟು ಮಟ್ಟಿನದು ಅದರ ಪದಗಳ ಅರ್ಥ ನಿಷ್ಕರ್ಷೆ ಹೇಗೆ ಅದರ ನಿಯಮಗಳ ಮೂಲತತ್ವವೇನು ಈ ನ್ಯಾಯಶಾಸ್ತ್ರದ ವಿವರಗಳನ್ನು ಸದಸ್ಯದ ಕಂಡುಕೊಂಡ ನ್ಯಾಯಪ್ರವೀಣರು ಅವರು ನನಗೆ ಎಷ್ಟೋ ಸಾರಿ ಅನ್ನಿಸಿದೆ ಅವರು ಆಡಳಿತಕ್ಕೆ ಬರುವುದಕ್ಕೆ ಬದಲಾಗಿ ನ್ಯಾಯ ನಿರ್ಣಯದ ಇಲಾಖೆಗೆ ಹೋಗಿದ್ದಿದ್ದರೆ ಬಹುದೊಡ್ಡ ಜಡ್ಜಿಯಾಗಿ ಪ್ರಸಿದ್ಧರಾಗುತ್ತಿದ್ದರೆಂದು ಅಷ್ಟು ನಿಶಿತವಾದದ್ದು ಅವರ ನ್ಯಾಯತ್ವದ ಪರಿಜ್ಞಾನ ವಿದ್ಯಾರ್ಥಿಗಳ ಶೈಲಿಯೇ ಅವರು ಪ್ರತಿಭಾವಂತರೆಂದು ಹೆಸರುಗೊಳಿಸಿದ್ದರು ಸಾವಿರದ ಒಂಬೈನೂರ ಏಳರ ಸುಮಾರಿಗೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಇಡೀ ಸಂಸ್ಥಾನಕ್ಕೆ ಮೊದಲ ಸ್ಥಾನ ಪಡೆದು ತೇರ್ಗಡೆಯಾಗಿ ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹುದ್ದೆಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದ್ರಾಸು ವಿಶ್ವವಿದ್ಯಾನಿಲಯದ ಪದವೀಧರರಲ್ಲಿ ಪ್ರಪ್ರಥಮರಾಗಿ ಉತ್ತೀರ್ಣರಾದದ್ದಲ್ಲದೆ ಕಾರ್ ಮೈಕೆಲ್ ಪಾರಿತೋಷಕ ಮೊದಲಾದ ಅನೇಕ ಪ್ರಶಸ್ತಿಗಳನ್ನು ಪಡೆದರು ಮೈಸೂರು ಸರಕಾರದ ನಾನಾ ಇಲಾಖೆಗಳ ಮತ್ತು ಮೈಸೂರು ಪೌರಸಭೆ ಭದ್ರಾವತಿ ಕಾರ್ಖಾನೆ ಮೊದಲಾದ ಸಂಸ್ಥೆಗಳ ಮುಖ್ಯಸ್ಥರಾಗಿಯೂ ರೆವಿನ್ಯೂ ಕಮಿಷನರ್ ಮುಜರಾಯಿ ಕಮಿಷನರ್ ಲಂಡನ್ನಿನಲ್ಲಿ ಮೈಸೂರಿನ ಟ್ರೇಡ್ ಕಮಿಷನರ್ ಮೊದಲಾದ ದೊಡ್ಡ ಅಧಿಕಾರ ಸ್ಥಾನಗಳಲ್ಲಿಯೂ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಶಾಸನ ಸಭೆ ಬೆಂಗಳೂರಿನ ನಗರಾಭಿವೃದ್ಧಿ ಸಮಿತಿ ಮೊದಲಾದ ಸಭೆ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಭಾರತೀಯ ರಾಜ್ಯಾಂಗ ಸಭೆಯ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮತ್ತು ಮೈಸೂರಿನ ಹಾಗೂ ಇಂಡಿಯಾ ಸರಕಾರದ ಹಲವು ವಿದೇಶ್ಯ ನಿಯೋಗಗಳ ಸದಸ್ಯರಾಗಿಯೂ ಶ್ರೀಮಾನ್ ನ್ಯಾಪತಿ ಮಾದವರಾಯರು ಸಮರ್ಥರೆಂದು ದೂರದೃಷ್ಟಿಯುಳ್ಳವರೆಂದು ಕೀರ್ತಿಗಳಿಸಿದರು ಶ್ರೀಮಾನ್ ಮಾಧವರಾಯರು ಮಿತಭಾಷೆಗಳು ನ್ಯೂನವೂ ಆಗದೆ ಅಧಿಕವೂ ಆಗದೆ ಎಷ್ಟಿರುವುದು ಯುಕ್ತವೋ ಅಷ್ಟೇ ಇರುತ್ತದೆಯವರ ಹಿಂದೆ ಮುಂದೆ ನೋಡಿ ಮಾತನಾಡುವುದು ತೂಕ ಮಾಡಿ ಮಾತನಾಡುವುದು ಅವರ ಸ್ವಭಾವ ಲೋಕಮರ್ಯಾದೆಯ ಅವನತಿ ಹೀಗೆ ಮಾಧವರಾಯರು ನ್ಯಾಯ ವಿಮರ್ಶೆಯಲ್ಲಿಯೂ ಜನಾನುರಾಗದಲ್ಲಿಯೂ ಸಮರ್ಥರಾಗಿದ್ದರೂ ಲೋಕದ ಸಂದರ್ಭ ಅವರಿಗೆ ಅವರ ಹಿಂದಿನವರಾದ ಮಿರ್ಜಾರವರ ಕಾಲದಲ್ಲಿಯೇ ಲೋಕ ಸಡಲಿ ದೊಂಬಿಯ ಕೂಗಾಟ ಮೊದಲಾಗಿತ್ತು ಶ್ರೀಮಾನ್ ಮಾಧವರಾಯರ ಕಾಲದಲ್ಲಿ ಹಳೆಯ ಮರ್ಯಾದೆಗಳು ಇನ್ನೂ ಶಿಥಿಲವಾದವು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಒಂದು ಸಂಜೆ ಅವರು ನನ್ನನ್ನು ಸಲಹೆ ಕೇಳಿದ್ದು ಆಗ ಕ್ರಿಪ್ಸ್ ಎಂಬ ಬ್ರಿಟಿಷ್ ಮಂತ್ರಿ ಇಂಡಿಯಾಕ್ಕೆ ಬರಲಿ ಬರಲಿದ್ದ ಕಾಲ ಇಂಡಿಯಾದ ರಾಜಕೀಯವನ್ನು ಕುರಿತು ಸಮಾಲೋಚನೆ ನಡೆಸುವುದಕ್ಕಾಗಿ ಕ್ರಿಪ್ಸ್ ಸಾಹೇಬರು ಇಂಡಿಯಾಕ್ಕೆ ಬಂದಾಗ ದೇಶೀಯ ಸಂಸ್ಥಾನಗಳ ಭವಿಷ್ಯವೇನೆಂದು ಆತನೊಡನೆ ವಿಚಾರ ಮಾಡಲು ಪ್ರಜಾದೃಷ್ಟಿಯುಳ್ಳ ಕೆಲವರು ನಿಯೋಗ ಹೋಗಬೇಕೆಂದು ಕೆಟಿ ಭಾಷ್ಯಂ ಅವರು ನನಗೆ ಸೂಚನೆ ಮಾಡಿದರು ಆದರೆ ಅಂತ ಜವಾಬ್ದಾರಿಗೆ ನಾನು ಅರ್ಹನಲ್ಲವೆಂದು ನಾನು ಯಾವ ಪ್ರಜಾಸಂಸ್ಥೆಯ ಪ್ರತಿನಿಧಿಯೂ ಅಲ್ಲವೆಂದು ಭಾಷ್ಯಂ ಅವರು ಕಾಂಗ್ರೆಸ್ ನಾಯಕರಾದದ್ದರಿಂದ ಅವರೇ ಆ ಕೆಲಸಕ್ಕೆ ಸಮರ್ಥರೆಂದು ಭಿನ್ನಯಿಸಿ ಅವರು ಈ ಸಂಗತಿಯನ್ನು ದಿವಾನ್ ಮಾಧವರಾಯರಲ್ಲಿ ಪ್ರಸ್ತಾವಿಸಿ ನೋಡಬಹುದೆಂದು ಸೂಚಿಸಿದೆ ಅದರಂತೆ ಭಾಷ್ಯಂ ಅವರು ಶ್ರೀಮಾನ್ ಮಾಧವರಾಯರೊಡನೆ ಮಾತನಾಡಿದಾಗ ದಿವಾನರು ದಿವಾನರುನ್ನನ್ನು ನೋಡಬೇಕೆಂದು ಇಷ್ಟವನ್ನು ಸೂಚಿಸಿದರಂತೆ ಆ ಮೇರೆಗೆ ನಾನು ಹೋದಾಗ ಶ್ರೀಮಾನ್ ಮಾಧವರಾಯರು ನನ್ನನ್ನು ಮೊದಲು ಕೇಳಿದ ಪ್ರಶ್ನೆ ಇದು ನಮ್ಮ ಜನರು ಸಭಾ ಮರ್ಯಾದೆಯನ್ನು ಪರಿಪಾಲಿಸುವಂತೆ ಮಾಡುವುದು ಹೇಗೆ ನಾನು ಸ್ವಾಮಿ ಈಗ ಮರ್ಯಾದೆಯನ್ನು ಹೇಳಿಕೊಡುವ ಕಾಲ ಮಿಂಚಿಹೋಗಿದೆ ಎಂದು ತೋರುತ್ತದೆ ನಮ್ಮ ಜನಕ್ಕೆ ಮರ್ಯಾದೆ ಎಂಬುದು ಸಾವಿರಾರು ವರ್ಷಗಳಿಂದ ಬಂದಿದ್ದ ಒಂದು ಸಂಸ್ಕಾರ ಆ ಸಂಸ್ಕಾರದಿಂದ ನಮ್ಮ ಜನಕ್ಕೆ ಸರಕಾರದ ವಿಷಯದಲ್ಲಿ ಮರ್ಯಾದೆ ಸ್ವಾಭಾವಿಕವಾಗಿ ಬಂದಿತ್ತು ಜನ ಸರಕಾರಿ ಅಧಿಕಾರಿಗಳನ್ನು ಗೌರವಿಸುತ್ತಿದ್ದದ್ದು ಕೆಲವು ಕಾರಣಗಳಿಂದ ಮೊದಲನೆಯದು ಸಭ್ಯತೆ ಎರಡನೆಯದು ಸತ್ಯನಿಷ್ಠೆ ಮೂರನೆಯದು ವಿದ್ವತ್ತೆ ಹಿಂದೆ ಅಧಿಕಾರಕ್ಕೆ ಬಂದವರು ನಡತೆಯಲ್ಲಿ ಪ್ರಾಮಾಣಿಕರೆಂದು ವಿದ್ಯಾಬುದ್ಧಿ ಸಂಪನ್ನರೆಂದು ಹೆಸರಾಗಿರುತ್ತಿದ್ದರು ಆದದರಿಂದ ಜನವರನ್ನು ತಾವಾಗಿ ಗೌರವಿಸುತ್ತಿದ್ದರು ಈಗ ಆ ಗುಣಸಂಪತ್ತಿಗೆ ಸಂಪತ್ತಿಗೆ ಲೋಪ ಬಂದಿದೆ ಈಗ ನಮ್ಮ ದೇಶದಲ್ಲಿ ಎಂತೆಂಥವರು ಪ್ರಬಲರಾಗಿದ್ದಾರೆಂಬುದನ್ನು ತಾವೇ ಖುದ್ದಾಗಿ ಬಲ್ಲಿರಿ ಸರಕಾರ ಅಂತ ಪ್ರಬಲ ಅವರನ್ನು ಮೇಲಕ್ಕೆ ತಂದ ಮೇಲೆ ಅವರ ಯೋಗ್ಯತೆಯನ್ನು ಚೆನ್ನಾಗಿ ಬಲ್ಲ ಮಹಾಜನ ಅವರಲ್ಲಿ ಹೇಗೆ ಗೌರವ ತೋರಿಸಿಯಾರು ಕಾಲ ಹೀಗೆ ಬಂದಿದೆ ಆದದ್ದರಿಂದ ನಾವು ಎಂತೆಂಥವರನ್ನೋ ಆಶ್ರಯಿಸಬೇಕಾಗುತ್ತದೆ ದತ್ತಂತರವಿಲ್ಲ ಎಂದು ಮನಸ್ಸಿನಲ್ಲಂದುಕೊಂಡು ಜನ ಮೇಲುಮೇಲಕ್ಕೆ ಎಷ್ಟು ಮರ್ಯಾದೆ ಅವರಿಗೆ ತೋರಿಸುವುದು ಅವಶ್ಯವೋ ಅಷ್ಟನ್ನು ಮಾತ್ರವೇ ತೋರಿಸುತ್ತಾರೆ ಸರಕಾರದ ಕೆಲಸ ಈಗ ಬಹು ಕಷ್ಟವಾಗಿದೆ ಎಂದೆ